कृष्णा वासुदेवाय देवकी नंदनाय च नंदकोपकुम गोविंदय नमो नम कृष्णा वासुदेवाय हरए परमात्मे प्रणतक्लेशोविंदय नमो नम कृष्णा यादवेन्द्राय ज्ञान योगिने नाथा ऋक्मणीषा नमो वेदात अर्जुन श्रीकृष्णन कुरी प्रश्ने ಅಪರೋಕ್ಷಜ್ಞಾನಿ ಅಥವಾ ಸ್ಥಿತಪ್ರಜ್ಞ ಅಂತ ಏನು ಹೇಳ್ತೀಯಲ್ಲ ಅವನ ಲಕ್ಷಣಗಳೇನು ಅಂತ ಆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಹೇಳ್ತಾನೆ ಸ್ಥಿತಪ್ರಜ್ಞೆಯ ಕಾ ಭಾಷಾ ಸಮಾಧಿ ಸ್ಥೇಷವಾ ಸ್ಥಿತಧೀಹಿ ಪ್ರಭಾಷೇತ ಕೀಸೀತ ವ್ರಜೇತ ಕಂ ಇಲ್ಲಿ ಸ್ಥಿತಪ್ರಜ್ಞೆ ಕಾ ಭಾಷಾ ಭಾಷಾ ಲಕ್ಷಣ ಅಂತ ಅರ್ಥ ಭಾಷ್ಯತೆ ಅನಯ ಇತಿ ಭಾಷ ಅಂದರೆ ಲಕ್ಷಣ ಅಂತ ಅರ್ಥ ಇವನಿಂಥವನು ಅಂತ ನಿಕರವಾಗಿ ವ್ಯವಹಾರಕ್ಕೆ ನಮಗವರ ಚರ್ಯೆ ಗೊತ್ತಾಗಬೇಕು ಅಂತಾದರೆ ವ್ಯವಹಾರ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಲಕ್ಷಣ ಅಂತ ಸ್ಥಿತ ಅಂದರೆ ಸ್ಥಿರತೆಯನ್ನು ಹೊಂದಿರತಕ್ಕಂಥ ಪ್ರಜ್ಞ ಅಪರೋಕ್ಷ ಜ್ಞಾನವು ಅವನೇ ಸ್ಥಿತ ಪ್ರಜ್ಞ ಅಂತಹವನು ಸಮಾಧಿಸ್ತಸ್ಯ ಧ್ಯಾನದ ಸ್ಥಿತಿಗೆ ತಲುಪಿರುವಂತಹ ಅಂದರೆ ಹಿಂದೆ ನೀನು ಹೇಳಿರುವಂತೆ ಅಸಂಪ್ರಜ್ಞಾತ ಸ್ಥಿತಿಯನ್ನು ತಲುಪಿರುವವನ ಭಾಷಾ ಲಕ್ಷಣ ಅನ್ನೋದು ಕಿಮ್ ಏನು ಅವನ ಲಕ್ಷಣ ಏನು ಅಂತ ಯಾವ ಧರ್ಮ ಅಥವಾ ಗುಣದಿಂದಾಗಿ ಇಂತಹವನ್ನು ಜ್ಞಾನಿ ಅಂತ ಗುರುತಿಸ್ಕೋತಾನೆ ಅಂತಹವನ ಲಕ್ಷಣ ಏನು ಯಾವುದೋ ಅದನ್ನು ತಿಳಿಸುವ ಅಂತ ಇಲ್ಲಿ ಭಗವದ್ ರೂಪವನ್ನು ಕೇಶವ ಕ ಅಂದರೆ ಚತುರ್ಮುಖ ಬ್ರಹ್ಮದೇವರು ಈಶಾ ಅಂದರೆ ರುದ್ರದೇವರು ಆ ಬ್ರಹ್ಮದೇವರಿಗೆ ರುದ್ರದೇವರಿಗೆ ನಿಯಾಮಕನಾಗಿರೋವನ್ನಾರೋ ಅವನೇ ಕೇಶವ ಅಂದರೆ ಸಾಕ್ಷಾತ್ ಸರ್ವೋತ್ತಮನಾದ ಪರಮಾತ್ಮ ಅಂತ ಒಂದು ಅರ್ಥ ಕೇಶ ಅಂದರೆ ಕೂದಲು ವ ಅಂದರೆ ಸುಂದರವಾಗಿರ್ತಕ್ಕಂಥ ಕೇಶ ರಾಶಿಯನ್ನು ಹೊಂದಿರೋನು ಅರ್ಥ ಈ ಸ್ಥಿತಪ್ರಜ್ಞ ಯಾಕೆ ಮಾತಾಡ್ತಾನೆ ಕೂತ್ಕೋತಾನೆ ಓಡಾಡ್ತಾನೆ ನಾನಾ ರೀತಿಯಾಗಿರ್ತಕ್ಕಂಥ ಲೋಕದ ವ್ಯವಹಾರದಲ್ಲಿ ತೊಡಗ್ತಾನೆ ಇದೆಲ್ಲ ಕಾರಣ ಏನು ಅಂತ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ ಸ್ಥಿತಪ್ರಮ್ನೆಯ ಲಕ್ಷಣ ಏನು ಈ ಶಬ್ದದ ಬದಲು ಅದೇ ಅರ್ಥ ಬರ್ತಕ್ಕಂಥ ಅನ್ನೋ ಶಬ್ದ ಅಂದರೆ ಲಕ್ಷಣ ಅಂತ ನೇರವಾಗಿ ಹೇಳದೆ ಭಾಷಾ ಅನ್ನೋ ಶಬ್ದವನ್ನು ಶ್ರೀಕೃಷ್ಣ ಪರಮಾತ್ಮೆಯಲ್ಲಿ ಬಳಸ್ತಾನಲ್ಲ ಅದಕ್ಕೆ ಕಾರಣ ಏನು ಈ ಹಿಂದೆ ಜ್ಞಾನಿಗೆ ಸಮಾಧಿ ಅವಸ್ಥೆಯಲ್ಲಿ ಇರುವವನು ಅಂತ ತಿಳಿಸಿದ್ರು ಆದರೆ ಆ ಜ್ಞಾನಿಯಾಗಿರ್ತಕ್ಕಂಥವನು ಸದಾ ಕಾಲದಲ್ಲೂ ಈ ಸಮಾಧಿ ಅವಸ್ಥೆಯಲ್ಲಿ ಇರೋದಿಲ್ಲ ಅದು ತಾತ್ಕಾಲಿಕ ಹೀಗಾಗಿ ಸಮಾಧಿಯಿಂದ ಎಚ್ಚರ ಹೊಂದಿದಾಗ ಅಥವಾ ಜಾಗದಾವಸ್ಥೆಗೆ ಬಂದಾಗ ಅವನನ್ನು ಅಪರೋಕ್ಷ ಜ್ಞಾನಿ ಅಂತ ಸಾಧ್ಯ ಇಲ್ಲ ಆದರೆ ಸದಾ ಕಾಲವೂ ಒಂದು ಲಕ್ಷಣವನ್ನು ಹೇಳಿದರೆ ಅದು ವ್ಯಾಪ ಉಪಯೋಗ ಆಗತ್ತೆ ಹೀಗೆ ಸರ್ವದಾ ವ್ಯವಹಾರಕ್ಕೆ ಉಪಯುಕ್ತವಾಗುವಂತಾ ಜ್ಞಾನಿಯಲ್ಲಿ ಸದಾ ಇರತಕ್ಕಂಥ ಲಕ್ಷಣವನ್ನು ಅರ್ಜುನ ಕೇಳ್ತಾ ಇದ್ದಾನೆ ಅನ್ನೋದನ್ನು ಜಗತ್ತಿಗೆ ತಿಳಿಸ್ಲಿಕ್ಕಾಗಿ ಭಾಷಾ ಅನ್ನೋ ಶಬ್ದವನ್ನು ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಅಂದರೆ ಲಕ್ಷಣ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡೋದ್ರ ಬದಲಿಗಾಗಿ ಭಾಷಾ ಅನ್ನೋ ಶಬ್ದವನ್ನು ಇಲ್ಲಿ ಬಳಸ್ತಾನೆ ಸ್ಥಿತಪ್ರಜ್ಞೆಯ ಲಕ್ಷಣ ಏನು ಅಂತ ಇಷ್ಟೇ ಕೇಳಿದ್ರೆ ಆ ಸ್ಥಿತಪ್ರಜ್ಞನೆಗೆ ಸಮಾಧಿ ಸಸ್ಯ ಅನ್ನೋ ವಿಶೇಷಣವನ್ನ ಹೊಂದಿಸೋ ಮೂಲಕ ಹಿಂದೆ ಹೇಳಿರ್ತಕ್ಕಂಥ ಲಕ್ಷಣವನ್ನ ಅನುಮಾದ ಅನುವಾದ ಮಾಡಿರ್ತಕ್ಕಂಥ ಉದ್ದೇಶ ನೀನು ಈಗಾಗಲೇ ನನಗೆ ನಾನಾ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಲಕ್ಷಣಗಳನ್ನೆಲ್ಲ ತಿಳಿಸಿದೆಯಲ್ಲ ಅದೆಲ್ಲ ನನಗೆ ತಿಳಿದಿದೆ ಅದನ್ನೇ ನಾನು ಮತ್ತೆ ಮತ್ತೆ ನಿನ್ನನ್ನು ಕುರಿತು ಕೇಳ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಹಾಗೇನಾದರೂ ಕೇಳಿದ್ರೆ ತಿಳಿದಿ ಈಗಾಗಲೇ ತಿಳ್ಕೊಂಡಿರೋದನ್ನು ಮತ್ತೆ ಯಾಕೆ ಕೇಳಬೇಕು ಅಂತ ಆಕ್ಷೇಪ ಬರಬಹುದು ನಾನು ಆದ್ದರಿಂದ ನಾನು ಕೇಳ್ತಾ ಇರೋ ವಿಷಯ ಬೇರೆದೇ ಆಗಿರ್ತಕ್ಕಂಥ ಲಕ್ಷಣ ಅಂತ ಹೇಳ್ತಾನೆ ಅರ್ಜುನ ಬ್ರಹ್ಮ ದರ್ಶನದ ಅಥವಾ ಪರಮಾತ್ಮನ ದರ್ಶನದ ಪರಮಾನಂದದಲ್ಲಿ ಮುಳುಗಿರೋದ್ರಿಂದ ಬೇರೆ ಯಾವುದೇ ಶಬ್ದ ಇತ್ಯಾದಿ ವಾದ್ಯದಿಂದಲೂ ಕೂಡ ಎಚ್ಚರ ಆಗದೇ ಇರತಕ್ಕಂಥ ಇರಬಲ್ಲ ಅವಸ್ಥೆಯನ್ನು ಸ್ಥಿತರೀಹಿ ಅಂದರೆ ಅಪರೋಕ್ಷ ಬೇರೆ ಸಣ್ಣ ಪ್ರಯೋಜನದ ಅಥವಾ ಅಲ್ಪವಾಗಿರ್ತಕ್ಕಂಥ ಪ್ರಯೋಜನದ ಉದ್ದೇಶದಿಂದ ಮಾತಾಡೋದು ಕೂತ್ಕೊಳ್ಳೋದು ನಡೆಯೋದು ಮೊದಲಾಗಿರ್ತಕ್ಕಂಥ ಕ್ರಿಯೆಗಳನ್ನು ಯಾಕೆ ಮಾಡಬೇಕು ಆದರೆ ಜ್ಞಾನಿಗಳಾಗಿರ್ತಕ್ಕಂಥ ಶುಕ ವಯುಧೇವಾದಿಗಳು ಅವ ಈ ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡ್ತಾರೆ ಆದ್ದರಿಂದ ಅವರು ನೀನು ಹೇಳಿರ್ತಕ್ಕಂಥ ಸ್ಥಿತಿಯನ್ನು ತಲುಪಿಲ್ಲ ಅಂತಲೇ ಅರ್ಥ ಮೇಲೆ ಮನಸು ಪರಮಾತ್ಮನಲ್ಲಿ ನಿಶ್ಚಲವಾದಾಗ ಮುಕ್ತಿಯನ್ನು ಹೊಂದುತ್ತೀಯ ಅಂತಾನೆ ಹಿಂದೆ ಹೇಳಿದ್ದು ಸರಿಯಲ್ಲ ಅಂತ ಅರ್ಜುನ ಕೃಷ್ಣನ ಕುರಿತು ಆಕ್ಷೇಪ ಮಾಡ್ತಾನೆ ಮನೋವಿಕಾರಗಳನ್ನು ತೊರೆದಿರ್ತಕ್ಕಂಥ ಪರಮಾತ್ಮನ ಧ್ಯಾನದಲ್ಲಿ ತೃಪ್ತಿಯನ್ನು ಪಡೆದಿರ್ತಕ್ಕಂಥವ್ರು ಸ್ಥಿತ ಪ್ರಜ್ಞ ಅಂತ ಕರೆಸ್ಕೊತಾನೆ ಅಂತ ಅದಕ್ಕೆ ಪರಮಾತ್ಮ ಉತ್ತರವನ್ನು ಹೇಳ್ತಾನೆ ಪ್ರಜಹಾತಿ ಯದಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತ ಪ್ರಜ್ಞ ತದೋಚ್ಚತೆ ಶ್ರೀಕೃಷ್ಣ ಹೇಳ್ತಾನೆ ಯಾವಾಗ ಮನಸ್ಸಿನಲ್ಲಿರ್ತಕ್ಕಂಥ ಕಾಮ ಕ್ರೋಧಾದಿ ದುರ್ಗುಣಗಳೆಲ್ಲವನ್ನ ಬಿಟ್ಟುಬಿಡ್ತಾನೋ ಯಾವಾಗ ಪರಮಾತ್ಮನಲ್ಲೇ ಏಕಾಗ್ರಚಿತ್ತನಾಗಿ ಪರಮಾತ್ಮನ ಪ್ರಸಾದನಿಂದ ಸಂತೃಪ್ತಿಯಿಂದ ಇರ್ತಾನೋ ಆಗ ಅವನನ್ನು ಅಪರೋಕ್ಷ ಜ್ಞಾನಿ ಅಂತ ಕರೆಯುವಂಥದ್ದು ಹಿಂದಿನ ಶ್ಲೋಕದಲ್ಲಿ ಸ್ಥಿತಪ್ರಜ್ಞೆಯ ಕಾಭಾಷ ಅರ್ಜುನ ಕೇಳಿರ್ತಕ್ಕಂಥ ಸ್ಥಿತಪ್ರಜ್ಞೆಯ ಲಕ್ಷಣದ ಬಗ್ಗೆ ಹೇಳಬೇಕಾದ್ರೆ ಪ್ರಜಹಾತಿ ಅಂತ ಈ ಶ್ಲೋಕದಲ್ಲಿ ಉತ್ತರವನ್ನು ಹೇಳ್ತಾನೆ ಯಾವಾಗ ಮನಸ್ಸಿನಲ್ಲಿರ್ತಕ್ಕಂಥ ಕಾಮಕ್ರೋಧಾದಿ ದುರ್ಗುಣಗಳೆಲ್ಲವನ್ನು ಬಿಟ್ಟುಬಿಡ್ತಾನೋ ಪರಮಾತ್ಮನಲ್ಲೇ ಏಕಾಗ್ರತೆಯನ್ನು ಹೊಂದುತ್ತಾನೋ ಅಂತಹ ಪರಮಾತ್ಮನ ಪ್ರಸಾದದಿಂದ ಸಂತೃಪ್ತನಾಗಿ ಇರ್ತಾನೋ ಆಗ ಅವನು ಅಪರೋಕ್ಷ ಜ್ಞಾನಿ ಅಂತ ಕರೆಸ್ಕೊತಾನೆ ಪ್ರಜಹಾತಿ ಯದ ಕಾಮಾನ್ ಸರ್ವಾನ್ ಎಲ್ಲ ಕಾಮನೆಗಳನ್ನು ಮಾತ್ರ ಅಲ್ಲ ಕಾಮ ಕ್ರೋಧ ಮೊದಲಾಗಿರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನು ಬಿಡಬೇಕು ಅಂತ ಅರ್ಥ ಇವುಗಳನ್ನು ಬಿಡೋದ್ರ ಜೊತೆಗೆ ಮತ್ತು ಆತ್ಮನ್ನೇವ ಪರಮಾತ್ಮನಲ್ಲೇ ವ್ಯವಸ್ಥಿತ ಏಕಚಿತ್ತನಾಗಿ ಏಕಾಗ್ರತೆಯಿಂದ ಆತ್ಮನ ಪರಮಾತ್ಮನ ಅನುಗ್ರಹದಿಂದ ತುಷ್ಟ ಸಂತೋಷ ಪಡ್ತಾನೋ ಆಗ ಸ್ಥಿತ ಪ್ರಜ್ಞ ಅಪರೋಕ್ಷ ಜ್ಞಾನಿ ಅಂತ ಕರೆಸ್ಕೊತಾನೆ ಅತ್ರ ಸರ್ವಕಾಮನ್ ಇತ್ಯ ವಿರುದ್ಧ ಕಾಮಾನಿ ಇತ್ಯರ್ಥ ಅಂತ ಮನಸ್ಸಿನ ಎಲ್ಲ ಕಾಮನೆಗಳನ್ನು ಬಿಡಬೇಕು ಅಂತಂದರೆ ಭಗವದ್ ದರ್ಶನ ಮೋಕ್ಷ ಮೊದಲಾಗಿರ್ತಕ್ಕಂಥ ಬಿಡಬೇಕು ಅಂತ ಅರ್ಥ ನಾನು ಕೇಳಿದ್ರೆ ಆ ರೀತಿ ಸರ್ವತ ಅಲ್ಲ ಹಾಗೆ ಏನು ಸರ್ವಕಾಮಾನ್ ಅಂದರೆ ಮೋಕ್ಷಕ್ಕೆ ವಿರೋಧಿಯಾಗಿರ್ತಕ್ಕಂಥ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಕಾಮನೆಗಳನ್ನು ಬಿಡಬೇಕು ಮೋಕ್ಷ ವಿರೋಧಿಯಾಗಿರ್ತಕ್ಕಂಥ ಐಹಿಕ ಅಥವಾ ಲೌಕಿಕ ಸುಖದ ಕಾಮನೆಗಳನ್ನು ಬಿಟ್ಬಿಡಬೇಕು ಅಂತ ಅರ್ಥ ಇಲ್ಲಿ ನಮಗೊಂದು ಸಂಶಯ ಬರ್ತಾ ಇದೆ ಕಾಮಾದಿ ದೋಷಗಳು ಮನಸ್ಸನ್ನು ಬಿಟ್ಟ ಬೇರೆ ಎಲ್ಲೂ ಕೂಡ ಇರೋದಕ್ಕೆ ಅಸಾಧ್ಯ ಹೀಗಿದ್ದರೂ ಮನೋಗತ ನನ್ನ ವಿಶೇಷಣದ ಪ್ರಯೋಗ ಯಾಕೆ ಆ ಎಲ್ಲ ದೋಷಗಳಿಗೆ ಆಶ್ರಯವಾಗಿರೋದೇ ಮನಸ್ಸು ಅಂದಮೇಲೆ ಮನೋಗತ ಅನ್ನಂಥ ಒಂದು ವಿಶೇಷಣವನ್ನು ಎಲ್ಲಿ ಪ್ರಯೋಗ ಮಾಡ್ತಾರಲ್ಲ ಆ ವಿಶೇಷಣದ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಅದು ಉತ್ರ ತಿಳಿಸ್ತಾರೆ ಅಪರೋಕ್ಷ ಜ್ಞಾನವೂ ಮನಸ್ಸಿನಲ್ಲೇ ಹುಟ್ಟತ್ತೆ ಆಗ ಅಲ್ಲಿರ್ತಕ್ಕಂಥ ಮೋಕ್ಷ ವಿರೋಧಿಗಳಾಗಿರ್ತಕ್ಕಂಥ ಕಾಮನೆಗಳೆಲ್ಲವೂ ಕೂಡ ಸಹಜವಾಗಿಯೇ ನಾಶ ಆಗತ್ತೆ ಇದರ ವಿಚಾರವನ್ನು ಮುಂದೆ ಐವತ್ತೊಂಬತ್ತನೇ ಶ್ಲೋಕದಲ್ಲಿ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂತ ಅಲ್ಲಿ ತಿಳಿಸ್ತಾರೆ ಪರಮಾತ್ಮನ ಅಪರೋಕ್ಷಕ್ಕೂ ಲೌಕಿಕ ಕಾಮನೆಗಳಿಗೂ ಪರಸ್ಪರ ವಿರೋಧ ಅನ್ನೋದು ಸದಾ ಕಾಲದಲ್ಲೂ ಇದ್ದೇ ಇರೋಂಥದ್ದು ಹೀಗಾಗಿ ಮನಸ್ಸಿನಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ಉದಯ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾಮಾದಿ ದೋಷಗಳು ಮನಸ್ಸಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಯುಕ್ತಿಯನ್ನು ಸೂಚನೆ ಮಾಡೋದಕ್ಕೋಸ್ಕರ ಅಥವಾ ಸಮರ್ಥನೆ ಮಾಡೋದಕ್ಕೋಸ್ಕರ ಮನೋಗತ ನನ್ನ ವಿಚ ಇಲ್ಲಿ ಕೃಷ್ಣ ಪ್ರಯೋಗ ಮಾಡ್ತಾರೆ ಆದ್ದರಿಂದ ಈ ಶ್ಲೋಕದಿಂದ ಮೋಕ್ಷ ವಿರೋಧಿಯಾಗಿರ್ತಕ್ಕಂಥ ಸಕಲ ಕಾಮನೆಗಳನ್ನು ಕಳ್ಕೊಂಡು ಭಗವಂತನಲ್ಲಿ ಏಕಾಗ್ರಚಿತ್ತನಾಗಿ ಸಂತುಷ್ಟನಾಗಿರೋದೇ ಜ್ಞಾನಿಯ ಲಕ್ಷಣ ಅಂತ ತಿಳಿಸ್ತಾರೆ ಹಿಂದೆ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಜ್ಞಾನ ಸಾಧನದ ನಿರೂಪಣೆ ಮಾಡೋ ಸಂದರ್ಭದಲ್ಲಿ ಏಷಾ ತೇಬಿಹಿತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಯಾಮ್ ಶೃಣು ನಶ ಯೋಗೇತು ಇಮಂ ಶೃಣು ಯೋಗದ ಬಗ್ಗೆ ಹೇಳ್ತೀನಿ ಕೇಳು ಅಂತ ಶ್ರೀಕೃಷ್ಣ ಹಿಂದೆ ಹೇಳಿದ್ದ ಈ ಶ್ಲೋಕದಲ್ಲಿ ಪುನರುಕ್ತಿ ಇಲ್ಲ ಅದನ್ನು ಬಿಟ್ಟು ಜ್ಞಾನಿಗಳ ಲಕ್ಷಣವನ್ನು ಮಾತ್ರ ಹೇಳ್ತಿಯಾನೆ ಇಲ್ಲಿ ಸಾಮಾನ್ಯವಾಗಿ ವಿರುದ್ಧ ಕಾಮರೆಗಳನ್ನು ತ್ಯಾಗ ಮಾಡೋದು ಭಗವಂತನಲ್ಲೇ ಮನಸ್ಸನ್ನು ನೆರಗೊಳಿಸಿ ಅವನ ಅನುಗ್ರಹದಿಂದ ಸಂತೃಪ್ತನಾಗಿರೋದು ಮುಂತಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಜ್ಞಾನಿಗಳಿಗೆ ಇಲ್ಲಿ ಹೇಳಿರುವಂತಹ ಮತ್ತು ಮುಂದೆ ಹೇಳಲ್ಪಡುವಂತಹ ಎಲ್ಲ ಲಕ್ಷಣಗಳಿಗೆ ಯೋಗ ಅಂತ ಕರೆಸಲ್ಪಡುವಂತಹ ಜ್ಞಾನ ಸಾಧನಗಳೇ ಆಗಿದೆ ಆದರೆ ಒಂದು ವೈಶಿಷ್ಟ್ಯತೆ ಏನು ಜ್ಞಾನವನ್ನು ಗಳಿಸಬೇಕಾಗಿರುವಂಥ ಸಾಧಕ ಈ ಲಕ್ಷಣಗಳನ್ನು ಪ್ರಯತ್ನ ಪಟ್ಟು ಸಾಧಿಸಬೇಕಾಗತ್ತೆ ಆದರೆ ಜ್ಞಾನಿಗೆ ಇವೆಲ್ಲವೂ ಕೂಡ ಸಹಜವಾಗಿಯೇ ಸಿದ್ಧ ಆಗಿರುತ್ತೆ ಹೀಗೆ ಜ್ಞಾನ ರಕ್ಷಣೆಗಳೇ ಜ್ಞಾನೋಪಾಯಗಳಾಗಿರೋದ್ರಿಂದ ಅಸಾಂದರ್ಥ್ಯ ಅಥವಾ ಅಪ್ರಸ್ತುತ ಅಂತ ಸರ್ವತ್ರ ತಿಳ್ಕೊಬಾರ್ದು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಇಂತಹ ಯೋಗ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪುರುಷನನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಥಿತಪ್ರಜ್ಞ ಅಂತ ಹೇಳಿಯ ಈ ಸ್ಥಿತಪ್ರಜ್ಞೆ ಬಗ್ಗೆ ವಿಶೇಷ ವಿವರಣೆಯನ್ನು ಹೇಳೋದಾದರೆ ಕಾಮವರ್ಜಿತನು ಭಗವದೇಕನಿಷ್ಠನು ಆಗಿರ್ತಕ್ಕಂಥ ವ್ಯಕ್ತಿಯೇ ಸ್ಥಿತಪ್ರಜ್ಞ ರಾಗ ದ್ವೇಷ ಭಯ ಮೊದಲಾಗಿರ್ತಕ್ಕಂಥ ಮನೋದೋಷಗಳು ಈತನಲ್ಲಿ ಇರೋದಿಲ್ಲ ಮುಂದೆ ಮುಂದಿನ ಮೂರು ಶ್ಲೋಕಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಸ್ತಾರವನ್ನು ಕೃಷ್ಣ ತಿಳಿಸ್ತಾನೆ ಆ ಇನ್ನಿಷ್ಟು ಲಕ್ಷಣಗಳು ಅಂತ ಹೇಳಿದ್ರೆ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ಭೀತರಾಗ ಮುನಿರುಚತೇನ್ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ ಕಾಮಾನ್ ಸರ್ವಾನ್ ಮನೋಗತಾನ್ ಅಂಥೇಳಿ ಕಾಮನೆಗಳನ್ನು ಬಿಟ್ಟವನು ಅಂತ ತಿಳಿಸ್ದ ಕಾಮನೆಗಳನ್ನು ಮಾತ್ರ ಅಲ್ಲ ಇತರ ದೋಷಗಳನ್ನು ಅವನು ಬಿಟ್ಟಿರ್ತಾನೆ ಅಂಥೇಳಿ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಹೋಗ್ತಾನೆ ಕೃಷ್ಣ ದುಃಖ ಬಂದಾಗ ಅನುದ್ವಿಗ್ನಂ ಶಾಂತವಾಗದೇ ಇರ್ತಕ್ಕಂಥ ನಿಶ್ಚಂಚಲ ಮನಸ್ಸು ಯಾರಿಗಿದೆಯೋ ಅವನೋ ದುಃಖೇಶು ಅನುದ್ವಿಗ್ನಮನಾಹ ಸುಖದ ಬಗ್ಗೆ ಆಸಕ್ತಿಯನ್ನ ಕಳ್ಕೊಂಡವನು ಹಿತ ಅಲ್ಲದೇ ಇರತಕ್ಕಂಥ ವಸ್ತುವಿನಲ್ಲಿ ಹಿತ ಅನ್ನುವ ಭಾವನೆ ರಾಗ ಅಂತ ಕರೆಸ್ಕೊಳತ್ ಅಶೋಭನೆ ಶೋಭನಾಧ್ಯಾಸೋ ರಾಗ ಅಂತ ಅದರ ಜೊತೆಗೆ ಭಯ ಕೋಪಗಳು ಯಾರಿಂದ ದೂರ ಆಗತ್ತೋ ಇವುಗಳು ವೀತಾ ಯಾರಿಂದ ದೂರವಾಗಿಯೋ ಅಂತಹ ಜ್ಞಾನಿ ಸ್ಥಿತರೀಹಿ ಅಂತ ಕರೆಸ್ಕೊತಾನೆ ಅರ್ಥಾತ್ ಅಪರೋಕ್ಷ ಜ್ಞಾನಿಯ ಮನಸ್ಸು ದುಃಖ ಬಂದಾಗ ಉದ್ವೇಗಕ್ಕೆ ಒಳಗಾಗೋದಿಲ್ಲ ಅವನಿಗೆ ಪ್ರಾಪಂಚಿಕ ಸುಖದ ಬಗ್ಗೆ ಐಹಿಕ ಸುಖದ ಬಗ್ಗೆ ಅಪೇಕ್ಷೆ ಅನ್ನೋದು ಕಿಂಚಿತ್ತೂ ಇರೋದಿಲ್ಲ ಆಸೆ ಭಯ ಕೋಪಗಳು ಅವನಿಗೆ ಇರೋದಿಲ್ಲ ಇಂತಹ ಜ್ಞಾನಿ ಸ್ಥಿತ ಅಂತ ಕರೆಸ್ಕೊತಾನೆ ಸುಖ ದುಃಖ ಎರಡೂ ಪ್ರಸಂಗಗಳಲ್ಲೂ ನಿರ್ವಿಕಾರನಾಗಿ ಇರ್ತಾನೆ ಅಪರೋಕ್ಷ ಜ್ಞಾನಕ್ಕೆ ಎಲ್ಲ ಸದ್ಗುಣಗಳಲ್ಲೂ ಸದ್ಗುಣಗಳು ಕೂಡ ಅವನಲ್ಲಿ ಇದ್ದೇ ಇರುತ್ತೆ ಆದರೆ ಸ್ಥಿತಪ್ರಜ್ಞೆಯಲ್ಲಿ ಎಲ್ಲ ಸದ್ಗುಣಗಳು ಕೂಡ ಸ್ವಭಾವ ಸಿದ್ಧವಾಗಿಯೇ ಇರುತ್ತೆ ಸಾಧಕರು ಪ್ರಯತ್ನಪೂರ್ವಕವಾಗಿ ಎಲ್ಲ ಗುಣಗಳನ್ನು ಕೂಡ ಸಂಪಾದನೆ ಮಾಡಬೇಕು ಉದಾಹರಣೆಗೆ ಒಂದು ಸಣ್ಣ ಮಗು ಅದು ನಡೆಯೋದನ್ನು ಕಲಿಬೇಕಾಗಿದೆ ಆ ನಡಿಗೆಯನ್ನು ಕಲಿಯುವಾಗ ಬಹಳ ಪ್ರಯಾಸದಿಂದ ಕಷ್ಟಪಟ್ಟು ಕಲಿಯುತ್ತೆ ನಡೆಯುತ್ತೆ ಅದೇ ಮಗು ತಾನ್ ದೊಡ್ಡದಾದ ಮೇಲೆ ತಾನು ನಡೀತಾ ಇದ್ದೀನಿ ನಡೆದಾಡ್ತಾ ಇದ್ದೀನಿ ಅನ್ನೋ ಪರಿಕಲ್ಪನೆಯೇ ಇಲ್ಲದೆ ಇದ್ದಂಗೆ ಸಹಜವಾಗಿಯೇ ಹೇಗೆ ನಡೀತಾನೋ ಆ ರೀತಿಯಾಗಿ ಈ ಅಂತರವನ್ನು ಸಾಧಕ ಮತ್ತು ಜ್ಞಾನಿಗಳಲ್ಲಿ ನಾವು ಕಾಣ್ತೀವಿ ಯಾರಲ್ಲಿ ಸಹಜವಾದ ನಡಿಗೆಯಂತೆ ಈ ಸದ್ಗುಣಗಳು ಸಹಜವಾಗಿ ಸ್ವಭಾವ ಸಿದ್ಧವಾಗಿ ಸೇರಿಕೊಂಡಿರುತ್ತೋ ಇವುಗಳ ಅನುಷ್ಠಾನಕ್ಕೆ ಯಾವುದೇ ಪ್ರಯತ್ನದ ಅವಶ್ಯಕತೆಯೂ ಇರೋದಿಲ್ವೋ ಆತನೇ ಸ್ಥಿತಪ್ರಜ್ಞ ಅಂತ ತಿಳಿಸ್ತಾರೆ ಮುಂದೆ ಐವತ್ತೇಳನೇ ಶ್ಲೋಕದಲ್ಲಿ ಯಹ ಸರ್ವತ್ರ ಅನಭಿಸ್ನೆಹಸ್ತ ಪ್ರಾಪ್ಯ ಶುಭ ಅಶುಭಂ ನಾಭಿನಂದತಿ ನೇಷ್ಠಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಜ್ಞಾನಿಯಾಗಿರ್ತಕ್ಕಂಥವನು ರಾಗ ಕ್ರೋಧ ಮೊದಲಾಗಿರ್ತಕ್ಕಂಥ ದೋಷಗಳನ್ನು ಕಳೆದುಕೊಂಡಿರೋದಕ್ಕೆ ಕಾರಣವನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಇಲ್ಲಿ ಅಭಿಸ್ನೆಹ ಅನ್ನೋ ವಿಶೇಷಣ ಕಾರಣವನ್ನು ತಿಳಿಸುತ್ತೆ ಯಾರ ಎಲ್ಲ ವಸ್ತುಗಳಲ್ಲೂ ಸ್ನೇಹವನ್ನು ಕಳ್ಕೊಂಡಿರ್ತಾನೋ ಅದರಿಂದಾಗಿ ಒಳ್ಳೆಯವನ್ನೋ ಕೆಟ್ಟದ್ದನ್ನೋ ಹೊಂದಿದ್ರೂ ಅಭಿನಂದಿಸೋದೂ ಇಲ್ಲ ದ್ವೇಷ ಮಾಡೋದೂ ಇಲ್ಲವೋ ಅಂತಹವರಿಗೆ ಪ್ರಜ್ಞ ಅಂದರೆ ಅಪರೋಕ್ಷಜ್ಞಾನ ಬಂದಿದೆ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ಅಂತಹವನು ಒಳ್ಳೆಯ ವಸ್ತುವಿನ ಸಂಪರ್ಕ ಆದಾಗ ಅಥವಾ ಸುಖ ಉಂಟಾದಾಗ ಖುಷಿ ಕೆಟ್ಟ ವಸ್ತುಗಳ ಸಂಪರ್ಕ ಆದಾಗ ದ್ವೇಷ ಮಾಡೋದಿಲ್ಲವೋ ಅಂಥವನ್ನೇ ಅಪರೋಕ್ಷ ಜ್ಞಾನಿ ಮುಂದೆ ಅದನ್ನು ವಿಸ್ತಾರ ಮಾಡಿ ಹೇಳ್ತಾನೆ ಕೃಷ್ಣ ಯದಾ ಸಂಹರತೆ ಚಾಂ ಕೂರ್ಮೋ ಅಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅದಕ್ಕೆ ಯುಕ್ತಿಯಿಂದ ತಿಳಿಸ್ತಾರೆ ಒಂದು ಆಮೆಯ ದೃಷ್ಟಾಂತದಿಂದ ಅದನ್ನು ದೃಢಪಡಿಸ್ತಾನೆ ಯಾರು ಆಮೆ ತನ್ನ ಅವಯವಗಳನ್ನು ಅನಾಯಾಸವಾಗಿ ಒಳಗೆ ಸೆಳಕೊಳ್ಳುತ್ತೋ ಆ ರೀತಿಯಾಗಿ ವಿಷಯವಸ್ತುಗಳ ಕಡೆಯಿಂದ ತನ್ನ ಇಂದ್ರಿಯಗಳನ್ನು ಶ್ರಮ ಇಲ್ಲದೆ ಇದ್ದಂಗೆ ಸೆಳ್ಕೊತಾನೋ ಅವನು ಅಪರೋಕ್ಷ ಜ್ಞಾನಿ ಇಂತಹ ಜ್ಞಾನಿಯು ಇಂದ್ರಿಯ ಗೋಚರ ಆಗುವಂತಹ ಶಬ್ದ ರಸ ರೂಪ ಸ್ಪರ್ಶ ಗಂಧ ಈ ವಿಷಯ ಪದಾರ್ಥಗಳಿಂದ ತನ್ನ ಶ್ರವಣವೇ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಆಮೇಲೆ ತನ್ನ ಕೈಕಾಲು ಮೊದಲಾಗಿರ್ತಕ್ಕಂಥ ಅವಯವಗಳನ್ನು ಹೇಗೆ ಅನಾಯಾಸವಾಗಿ ಒಳಕ್ಕೆ ಸೆಳ್ಕೊಳುತ್ತೋ ಅದರಂತ ಅನಾಯಾಸವಾಗಿ ಸೆಳ್ಕೊಳ್ತಾನೋ ಅಂತಹವನು ಅಪರೋಕ್ಷ ಜ್ಞಾನಿ ಜ್ಞಾನಿಯಾದವನು ಸಾಧಕನಂತೆ ಇಂದ್ರಿಯ ಪ್ರಯಾಸಪಟ್ಟು ಪ್ರಯಾಸ ಮಾಡಬೇಕಾಗಿಲ್ಲ ಅದು ಅವನಿಗೆ ಸುಲಭವಾಗಿ ಸಿದ್ಧ ಆಗಿರುತ್ತೆ ಕರಗತ ಇದನ್ನು ಸ್ಪಷ್ಟೀಕರಣ ಮಾಡೋದಕ್ಕಾಗಿ ಗೀತೆಯಲ್ಲಿ ಈ ಕೂರ್ಮ ಅಥವಾ ಆಮೆಯ ದೃಷ್ಟಾಂತದಿಂದ ತಿಳಿಸ್ತಾರೆ ಆಮೆ ತನ್ನ ಅವಯವಗಳನ್ನು ತಾನು ತಟ್ಟನೆ ಅನಾಯಾಸವಾಗಿ ಒಳಗೆಳ್ಕೊಳ್ಳುತ್ತೆ ಅದರಂತೆ ಸ್ಥಿತಪ್ರಜ್ಞೆಯೂ ಕೂಡ ನಿಷಿದ್ಧ ವಿಷಯಗಳಿಂದ ತನ್ನ ಸಕಲ ಇಂದ್ರಿಯಗಳನ್ನು ಸುಲಭವಾಗಿ ಹಿಂದಕ್ಕೆ ಪಡ್ಕೊತಾನೆ ಅಂತಹ ಸಾಮರ್ಥ್ಯವನ್ನು ಕರಗತ ಮಾಡಿಕೊಂಡಿರ್ತಾನೆ ಸ್ವಭಾವ ಸಹಿತವಾಗಿ ಅದನ್ನು ಪಡ್ಕೊಂಡಿರ್ತಾನೆ ಅದರ ಅರ್ಥ ಏನೋ ಇಂದ್ರಿಯ ನಿಗ್ರಹವನ್ನು ಅಂತ ಅರ್ಥ ಅಂತಹ ಸ್ಥಿತಪ್ರಜ್ಞೆ ಜ್ಞಾನಿಗೆ ಯಾವುದೇ ಲೋಕವಾರ್ತೆಗಳಿಗಿಂತಲೂ ಭಗವಂತನ ವಿಚಾರವೇ ಅತ್ಯಂತ ಪ್ರಿಯವಾಗಿರುತ್ತೆ ಮತ್ತು ಸದ್ವಿಚಾರ ಸದಾಚಾರಗಳಲ್ಲಿ ತಂದನ ಇಂದ್ರಿಯಗಳನ್ನು ಸದಾ ತೊಡಗಿಸುವಂತಹ ಕಲೆ ಕರಗತ ಆಗಿರುತ್ತೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾವೀಣ್ಯತೆಯನ್ನು ಅವನು ಅದಕ್ಕೆ ಲೌಕಿಕ ದೃಷ್ಟಾಂತ ಕೊಡಬೇಕು ಅಂತಾದರೆ ವಾಹನ ಚಾಲಕನಿಗೆ ವಾಹನವನ್ನು ನಡೆಸೋದು ಮಾತ್ರ ಅಲ್ಲ ಎಲ್ಲ ಹಂತಗಳಲ್ಲೂ ಕೂಡ ಅದನ್ನು ನಿಯಂತ್ರಣ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಪಡ್ಕೊಂಡಿರ್ತಾನೆ ತನಗೆ ಇಚ್ಛೆ ಬಂದಾಗ ವಾಹನವನ್ನು ನಿಲ್ಲಿಸುವಂಥ ಸಾಮರ್ಥ್ಯವು ಕೂಡ ಅವನಿಗೆ ಇರುತ್ತೆ ಇರಲೇಬೇಕು ತತ್ವಜ್ಞಾನದ ಗುರಿಯ ಕಡೆ ಸಾಗುವಾಗ ಅಥವಾ ಪ್ರಯಾಣ ಮಾಡುವಾಗ ವಾಹನದಂತೆ ಇರುವ ತನ್ನ ಸಕಲೇಂದ್ರಿಯಗಳನ್ನು ಕೂಡ ಹೀಗೆ ಸದಾ ವಶದಲ್ಲಿ ಇಟ್ಕೊಂಡಿರುವಂಥದ್ದು ಸ್ಥಿತಪ್ರಜ್ಞೆಯ ಮುಖ್ಯ ಲಕ್ಷಣಗಳಲ್ಲಿ ಒಂದು ಇಂತಹ ಲಕ್ಷಣಗಳು ಅವನಿಗೆ ಸಹಜವಾಗಿ ಸಿದ್ಧಿಸಿರುತ್ತೆ ಆದರೆ ಈ ಹಂತವನ್ನು ತಲುಪುವ ಸಾಧಕರಿಗೆ ಇವುಗಳನ್ನೆಲ್ಲ ತನ್ನ ಜೀವನದಲ್ಲಿ ಪ್ರಯತ್ನಪೂರ್ವಕವಾಗಿ ಅಳವಡಿಸಿಕೊಳ್ಬೇಕಾಗತ್ತೆ ಅಪರೋಕ್ಷ ಜ್ಞಾನ ಸಿದ್ಧಿಸುವ ಸಮಯಕ್ಕೆ ಇವೆಲ್ಲವೂ ಕೂಡ ಅವನಿಗೆ ಸಹಜವಾಗಿ ಬಂದಿರುತ್ತೆ ಅಪರೋಕ್ಷಕ್ಕಿಂತ ಮೊದಲು ಅದನ್ನು ಶ್ರಮದಿಂದ ಸಾಧಿಸಿರ್ತಾನೆ ಇನ್ನೂ ಉದಾಹರಣೆ ಕೊಡಬೇಕು ಅಂತಾದರೆ ಈಜು ಬಂದವನಂತೆ ಒಳ್ಳೆ ಸ್ವಿಮ್ಮಿಂಗ್ ಬರ್ತಾ ಇರ್ತಕ್ಕಂಥವನು ಸ್ಥಿತಪ್ರಜ್ಞೆ ಇದ್ದರೆ ಅದನ್ನು ಪ್ರಯತ್ನಪಟ್ಟು ಕಲಿಯದಂತೆ ಅದೆ ಅವನು ಸ್ಥಿತಪ್ರಜ್ಞೆ ಅಲ್ಲ ಅಥವಾ ಪರೋಕ್ಷ ಜ್ಞಾನಿ ಅಲ್ಲ ಅಂತ ಆದರೆ ಅದನ್ನು ಕಷ್ಟಪಟ್ಟು ಕಲಿತಾನೆ ಅಂತ ಅದನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಭಾಷೆಯಲ್ಲಿ ತದ್ವೈ ಜಿಜ್ಞಾಸುಭಿಹಿ ಸಾಧ್ಯಂ ಜ್ಞಾನಿ ಲಕ್ಷಣಂ ಜ್ಞಾನಿಗಳಿಗೆ ಅದು ಲಕ್ಷಣ ಉಳಿದವರಿಗೆ ಅದನ್ನು ಪ್ರಯತ್ನಪೂರ್ವಕವಾಗಿ ಕಲೀಬೇಕು ಇಂದ್ರಿಯಗಳ ಮೇಲೆ ಹಿಡಿತ ಅಥವಾ ನಿಗ್ರಹ ಇರೋದರಿಂದಲೇ ಆತ ಜ್ಞಾನಿ ಸ್ಥಿತಪ್ರಜ್ಞ ಯಾವುದೇ ಲೌಕಿಕ ಆಕರ್ಷಣೆಗಳಿಗೆ ಒಳಗಾಗದೆ ಕಾಮ ಕ್ರೋಧ ಮೊದಲಾಗಿರ್ತಕ್ಕಂಥ ಉಪದ್ರವಗಳಿಂದ ರಹಿತವಾಗಿರ್ತಕ್ಕಂಥ ಶಾಂತಿಯುತವಾದ ಜೀವನವನ್ನು ಅವನು ನಡೆಸ್ತಾನೆ ಅದನ್ನು ಆಮೆಯ ದೃಷ್ಟಾಂತದಿಂದ ತಿಳಿಸಿದಂತೆ ಅವನು ವಿಷಯ ಪದಾರ್ಥಗಳಿಂದ ಇಂದ್ರಿಯಗಳನ್ನು ಯಾವುದೇ ಪ್ರಯಾಸ ಇಲ್ಲದೆ ಸೆಳ್ಕೊತಾನೆ ಅಥವಾ ಎಳ್ಕೊತಾನೆ ವಿಷಯ ಪದಾರ್ಥಗಳ ಸಂಬಂಧ ಅವನಿಗೆ ಯಾವುದೇ ರೀತಿಯ ಆತಂಕವನ್ನು ಕೂಡ ಉಂಟು ಮಾಡೋದಿಲ್ಲ ಉದಾಹರಣೆಗೆ ಹಾಲನ್ನ ನೀರಿನಲ್ಲಿ ಹಾಕಿದರೆ ಅದನ್ನು ಪ್ರತ್ಯೇಕ ಮಾಡೋದು ಕಠಿಣ ಆದರೆ ಹಂಸ ಪಕ್ಷಿಗೆ ಮಾತ್ರ ಸಾಧ್ಯ ಆದರೆ ಅದೇ ಹಾಲನ್ನ ಹದವಾಗಿ ಕಾಯಿಸಿ ಮೊಸರು ಮಾಡಿ ಮೊಸರಿನಿಂದ ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನು ನೀರಿನಲ್ಲಿ ಹಾಕಿದರೂ ನೀರಿನಿಂದ ಮತ್ತೆ ಯಾವಾಗ ಬೇಕಾದರೂ ಹೊರಗೆ ಸುಲಭವಾಗಿ ಬೆಣ್ಣೆಯನ್ನು ತಗೋಬೋದು ಏನೂ ಪರಿಶ್ರಮ ಇಲ್ಲದೇ ಇದ್ದಂಥ ತೆಕ್ಕೋಬೋದು ಅದರಂತೆ ನಾವು ನಮ್ಮ ಮನಸ್ಸನ್ನು ಪ್ರಾಪಂಚಿಕ ಸುಖದಲ್ಲಿ ಅಥವಾ ವಿಷಯ ಸುಖದಲ್ಲಿ ಹರಿಯೋದಕ್ಕೆ ಬಿಟ್ಟರೆ ಮತ್ತೆ ಅದು ನಮ್ಮನ್ನ ನಮ್ಮನ್ನು ಕೈಬಿಟ್ಟಂತೆ ಪುನಃ ಜಗತ್ತಿನಿಂದ ನಾವು ಅದನ್ನು ಬೇರ್ಪಡಿಸೋದು ಅಸಾಧ್ಯ ಆದ್ರಿಂದ ಜ್ಞಾನಿಗಳ ಮನಸ್ಸು ಅಥವಾ ಸ್ಥಿತಪ್ರಜ್ಞೆಯ ಮನಸ್ಸು ಹದವಾದ ನವನೀತ ಅಥವಾ ಬೆಣ್ಣೆ ಇದ್ದಂತೆ ಪ್ರಾಪಂಚಿಕ ವಿಷಯದಲ್ಲಿ ಕೆಲವೊಮ್ಮೆ ಇದ್ದರೂ ನೀರಿನೊಳಗಿರುವ ಬೆಣ್ಣೆಯಂತೆ ಇರತ್ತೆ ಅಂದರೆ ಯಾವಾಗ ಬೇಕಾದರೂ ತೊಗಳಿಗೆ ಬರ್ತದೆ ಜ್ಞಾನಿಗಳಿಗೆ ವಿಷಯ ಹಿಡಿಯೋದು ಮತ್ತು ಬಿಡೋದು ಎರಡೂ ಕೂಡ ಸುಲಭ ಅಜ್ಞಾನಿಗಳಾದವರು ಅಥವಾ ಸಾಧಕ ಹಂತದಲ್ಲಿರೋರು ಮಾತ್ರ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳ ಕಡೆಗೆ ಸುಖವಾಗಿ ಸುಲಭವಾಗಿ ಕಳಿಸ್ತೀವಿ ಆದರೆ ನಮ್ಮ ಇಂದ್ರಿಯಗಳನ್ನು ಭೋಗವಸ್ತುಗಳಿಂದ ಅಥವಾ ವಿಷಯ ಪದಾರ್ಥಗಳಿಂದ ತಿರುಗಿ ಹಿಂದಕ್ಕೆ ಎಳೆದು ತರೋದು ಸಾಧ್ಯವೇ ಇಲ್ಲ ಇದು ದುರ್ಬಲವಾಗಿರ್ತಕ್ಕಂಥ ಮನಸ್ಸಿನ ಪರಿಣಾಮ ಮನೆಯೇ ಮನುಷ್ಯನ ಕಾರಣಂ ಬಂದ ಅಂತ ಹೇಳಿದಂಗೆ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಅರ್ಜುನ ಅಶ್ವತ್ಥಾಮಾಚಾರ್ಯರಲ್ಲಿ ಅವರಿಬ್ಬರ ಮಧ್ಯೆ ಪರಸ್ಪರ ಒಂದು ಸಲವು ಯುದ್ಧ ನಡೆಯುತ್ತೆ ಅಶ್ವತ್ಥಾಮಾಚಾರ್ಯರು ರಾತ್ರಿಯಲ್ಲಿ ಕಳ್ಳತನದಿಂದ ಶಿಬಿರವನ್ನು ಪ್ರವೇಶ ಮಾಡಿ ತನ್ನ ವೀರ ಮತ್ತು ತನ್ನ ಮಕ್ಕಳನ್ನು ಕೊಲೆ ಮಾಡಿರ್ತಕ್ಕಂಥ ಅಶ್ವತ್ಥಾಮನ ಜೊತೆಗೆ ಅರ್ಜುನ ಒಂದು ಸಲ ಯುದ್ಧ ಮಾಡ್ತಾ ಅಶ್ವತ್ಥಾಮಾಚಾರ್ಯರು ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಕೊನೆಗೆ ಅರ್ಜುನನ್ನು ಸೋಲಿಸ್ಲಿಕ್ಕಾಗದೆ ಭಯಂಕರವಾಗಿರ್ತಕ್ಕಂಥ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅರ್ಜುನ ಆ ಸಂದರ್ಭದಲ್ಲಿ ತಾನೂ ನಿರುಪಾಯನಾಗಿ ಗತ್ಯಂತರ ಇಲ್ಲದೆ ಅದಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದಾಗ ಈ ಎರಡೂ ಘೋರ ತಿಕ್ಕಾಟದಿಂದ ಪ್ರಪಂಚಕ್ಕೆ ಕ್ಷೋಭೆ ಅಥವಾ ಹಾನಿ ಉಂಟಾಗೋದಕ್ಕೆ ಸಂದರ್ಭದಲ್ಲಿ ವೇದವ್ಯಾಸ ದೇವರದನ್ನು ನಿಲ್ಲಿಸ್ಲಿಕ್ಕೆ ಅಲ್ಲಿ ಸಾಕ್ಷಾತ್ತಾಗಿ ಬರ್ತಾರೆ ಇಬ್ಬರಿಗೂ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರಿಗೆ ಮತ್ತೆ ಅರ್ಜುನನಿಗೆ ನೀವು ನೀವು ಪ್ರಯೋಗ ಮಾಡಿದ ಅಸ್ತ್ರಗಳನ್ನು ಹಿಂದಕ್ಕೆ ಪಡೆಯಿರಿ ಅಂತ ಆದೇಶವನ್ನು ಮಾಡ್ತಾರೆ ಆಗ ಅರ್ಜುನ ತಾನು ಪ್ರಯೋಗ ಮಾಡಿರ್ತಕ್ಕಂಥ ಅಸ್ತ್ರವನ್ನು ಸುಲಭವಾಗಿ ಉಪ ಸಂಹಾರ ಆದರೆ ನೈತಿಕ ಬಲ ಅಥವಾ ಬ್ರಹ್ಮಚರ್ಯನ್ನು ಈಗಾಗಲೇ ಕಳ್ಕೊಂಡಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರಿಗೆ ಇದು ಸಾಧ್ಯ ಆಗದೇ ಇದ್ದಿದ್ದು ಆ ಪ್ರಸಂಗ ಯಾವುದು ಅಂದರೆ ದುರ್ಯೋಧನ ಸಾಯುವಂತಹ ಕೊನೆಗಳಿಗೆಯಲ್ಲಿ ಅಶ್ವತ್ಥಾಮಾಚಾರ್ಯರನ್ನು ಕುರಿತು ನನ್ನ ಪತ್ನಿಯಲ್ಲಿ ಸಂತತಿಯನ್ನು ಪಡೆಯಿರಿ ಅಂತ ಹೇಳ್ತಾನೆ ಅಶ್ವತ್ಥಾಮಾಚಾರ್ಯರು ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿರ್ತಾರೆ ಅಂದರೆ ಮೌನಂ ಸಂತತಿ ಲಕ್ಷಣಂ ಅಂತ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನು ಅಂದರೆ ಈಗ ನಾವು ಕೂಡ ಅದೇ ಸ್ಥಿತಿಯಲ್ಲೇ ಇದ್ದೀವಿ ಇಂದ್ರಿಯಗಳನ್ನು ವಿಷ ಸುಖದ ಕಡೆಗೆ ಓಡಿಸೋದು ಅಥವಾ ಹರಿಯೋಕ್ಕೆ ಬಿಡೋದು ದೊಡ್ಡ ವಿಚಾರ ಅಲ್ಲ ಅವುಗಳನ್ನು ನಾವು ಬೇಕು ಅಂತ ಇಚ್ಛೆಪಟ್ಟಾಗ ಹಿಂದೆ ತಗೊಳ್ಳೋ ಅಂಥದ್ದು ಇದೆಯಲ್ಲ ಅದರೊಳಗೆ ನಮ್ಮ ಯಶಸ್ಸು ಅಥವಾ ಗುರಿ ಅನ್ನೋದು ಅಡಗಿರುವಂಥದ್ದು ನಮಗೆ ನಮ್ಮ ಇಂದ್ರಿಯಗಳ ಮೇಲೆ ಪ್ರಭುತ್ವ ಇಲ್ಲದೇ ಇರೋದರಿಂದ ಅಶ್ವತ್ಥಾಮಚಾರ್ಯ ಅಶ್ವತ್ಥಾಮಾಚಾರ್ಯರ ಕೈಯಲ್ಲಿ ಸಿಕ್ಕ ಬ್ರಹ್ಮಾಸ್ತ್ರದಂತೆ ನಮ್ಮ ಇಂದ್ರಿಯಗಳ ಪ್ರವೃತ್ತಿ ಅನ್ನೋದು ಇವತ್ತಿರುವಂಥದ್ದು ಆದ್ದರಿಂದ ಕೂರ್ಮ ಅಥವಾ ಆಮೆಯಿಂದ ನಾವು ಈ ಪಾಠವನ್ನು ಕಲ್ತ್ಕೋಬೇಕು ನಾವು ನಮ್ಮ ಇಂದ್ರಿಯಗಳ ಮೇಲೆ ಅಧಿಕಾರ ನಡೆಸೋ ಬದಲು ಅದೇ ನಮ್ಮ ಮೇಲೆ ಅಧಿಕಾರವನ್ನು ನಡೆಸ್ತಾ ಇದ್ದಾವೆ ಇಂದ್ರಿಯಗಳ ಒಡೆಯರಾಗಿರಬೇಕಾಗಿರ್ತಕ್ಕಂಥ ನಾವು ಇಂದ್ರಿಯಗಳ ದಾಸರಾಗ್ತಾಯಿದ್ದೀವಿ ಗುಲಾಮರಾಗ್ತಾಯಿದ್ದೀವಿ ಜ್ಞಾನದಿಂದ ಅಥವಾ ತತ್ವಜ್ಞಾನದಿಂದ ಮನಸ್ಸಿನಲ್ಲಿರ್ತಕ್ಕಂಥ ಕಾಮ ಕ್ರೋಧಾದಿ ದೋಷಗಳೆಲ್ಲ ನಾಶ ಆಗೋದೇ ಆದರೆ ಎಲ್ಲರೂ ಯಾಕೆ ಜ್ಞಾನ ಸಂಪಾದನೆಗಾಗಿ ಪ್ರಯತ್ನವನ್ನು ಮಾಡ್ತಿಲ್ಲ ಅಂತ ಪ್ರಶ್ನೆ ಜ್ಞಾನ ಸಂಪಾದನೆಯ ಮಾರ್ಗವನ್ನ ಬಿಟ್ಟು ಮನಸಿನ ಅಭಿಲಾಷೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕಾಗಿ ತಲೆ ಮೇಲೆ ಬೆಂಕಿ ಬಿದ್ದಂತೆ ಊರೆಲ್ಲ ಸುತ್ತಾಡಿ ಯಾಕೆ ಜನ ಕಷ್ಟಪಡ್ತಾ ಇದ್ದಾರೆ ತತ್ವಜ್ಞಾನ ಹೀಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ಸುಖ ಸಾಧನ ಆಗಿದ್ದರೂ ಎಲ್ಲರೂ ಯಾಕೆ ಅದನ್ನು ಸಾಧಿಸ್ತಾ ಇಲ್ಲ ರಾಗದ್ವೇಷಪೂರಿತವಾಗಿರ್ತಕ್ಕಂಥ ಈ ಸಂಸಾರದಲ್ಲಿ ಯಾಕೆ ಒದ್ದಾಡ್ತಾ ಇದ್ದಾರೆ ಇದು ಈ ಹಂತದಲ್ಲಿ ಎಲ್ಲರಿಗೂ ಕೂಡ ಕಾಡುವಂತಹ ಮುಖ್ಯ ಪ್ರಶ್ನೆ ತತ್ವಜ್ಞಾನದ ಹಿರಿಮೆಯನ್ನು ತಿಳಿದಿರ್ತಕ್ಕಂಥ ಜನರೇ ಕಡಿಮೆ ಹಾಗೆ ತಿಳಿದವರೆಲ್ಲರೂ ಕೂಡ ಇದನ್ನ ಸಾಧಿಸಿಲ್ಲ ಅನ್ನೋದು ಕೂಡ ಅಷ್ಟೇ ಕುತೂಹಲದ ಪ್ರಶ್ನೆ ಇದಕ್ಕೆಲ್ಲ ಉತ್ತರವನ್ನು ಶ್ರೀಕೃಷ್ಣ ಮುಂದಿನ ಮೂರು ಶ್ಲೋಕಗಳಿಂದ ಉತ್ತರವನ್ನು ಕೊಡ್ತಾನೆ ಅದನ್ನು ಯಾವ ರೀತಿಯಾಗಿ ತಿಳಿಸ್ತಾನೆ ಅನ್ನೋದನ್ನು ನಾಳೆ ದಿನ ಸೇರಿದಾಗ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣಾಶ್ತು